ಮೂವತ್ತಾರನೇ ತರಂಗ ವಿಶ್ವಾಮಿತ್ರನಿಂದು ಏಕೋಕಾಲಕ್ಕೆ ಬಂದಿಲ್ಲ ಈಗ ಆತನು ಮೇನಿಕೆಯಿಂದ ಆಕಾಶಗಮನವನ್ನು ಕಲಿತು ಕಲಿತಿದ್ದಾನೆ ಎಲ್ಲಿಗೆ ಬೇಕೆಂದರೆ ಆಕಾಶದಲ್ಲಿ ಹೋಗಿ ಬರುತ್ತಾನೆ ಈಗ ಸ್ತಂಭನ ವಿದ್ಯೆಯು ಚೆನ್ನಾಗಿ ಅಭ್ಯಾಸವಾಗಿದೆ ಭೂತ ಜಯವನ್ನು ಪಡೆದು ಆತನು ದೇಹದಲ್ಲಿರುವ ಪೃಥ್ವಿ ಭೂತವನ್ನು ಅಪೋಭೂತವನ್ನು ಸ್ತಂಭನ ಮಾಡಿ ಸಂಕಲ್ಪಮತದಿಂದ ಎಲ್ಲಿ ಎಲ್ಲಿಗೆಂದರೆ ಅಲ್ಲಿಗೆ ಹೋಗಬಲ್ಲನು ಇಂದು ಜಮದಗ್ನಿ ಆಶ್ರಮಕ್ಕೆ ಹೋಗಿದ್ದಾನೆ ಅಲ್ಲಿ ಆ ಕಾಮಧೇನುಗುವನ್ನು ಕಂಡಾಗಲಿಲ್ಲ ಇನ್ನು ಯಾವ ಕೌಶಕ್ ಯಾವ ಕೌಶಿಕನು ಬಂದು ಈ ಆಶ್ರಮವನ್ನು ಧ್ವಂಸ ಮಾಡುವನು ಎಂದು ಒಂದು ಚಿಂತೆ ಈ ಕೇಹಯ್ಯಾರಿಗೂ ಭಾರ್ಗವರಿಗೂ ಮೊದಲಿನಿಂದಲೂ ಎಣ್ಣೆ ಶೀಘಕಾಯಿ ಅವರಲ್ಲಿಯೇ ಯಾವನಾದರೂ ಅವರಲ್ಲಿ ಇನ್ನೂ ಯಾರು ಭಾರ್ಗವರ ಎದುರು ಬೀಳುವವರಿಲ್ಲ ಆದ್ದರಿಂದ ಮೃತ್ಯುಗಳಿಂದ ಬರಬೇಕು ಎಂದು ಒಂದು ಊಹೆ ಆ ಮಾತನ್ನು ಜಮದಗ್ನಿಯೊಡನೆ ಹೇಳಿದರೆ ಬಿಡು ಮಾವ ಶಾತು ಬ್ರಾಹ್ಮವನ್ನು ಎದುರಿಸಿದರೆ ತಾನು ನಷ್ಟವಾಗಿ ಆಮೇಲೆಲ್ಲವೇ ನಮ್ಮ ಹಾನಿಯನ್ನು ಮಾಡುವುದು ಹಾಗೆ ಹೇ ದುಷ್ಟರಾದರೆ ಅವರ ಕುಲವೇ ಧ್ವಂಸವಾಗಿ ಹೋಗುವುದು ಹುಟ್ಟಿನಲ್ಲಿ ಕ್ಷತ್ರಿಯರು ದುಷ್ಟರಾಗುವ ಸೂಚನೆಗಳಿವೆ ಆಗಲೇಳು ಭವ್ಯವನ್ನು ತಪ್ಪಿಸುವ ಯೋಚನೆ ನನಗಿಲ್ಲ ಆಗು ಹೋಗುಗಳು ದೈವದ್ದು ಎನ್ನುತ್ತಾನೆ ಏನು ಮಾಡಿದರೂ ಆತನಿಗೆ ವಿಶ್ವಾಮಿತನ ಹಠ ಬರಲೊಲ್ಲದು ಹಾಗೆಯೇ ತಿರಬೇಕು ಎಂದು ಆತನಿಗೆ ಅನಿಸಲೇ ಒಲ್ಲದು ಆದರೇನು ಹೋದರೇನು ಇರುವವರಿಗೆ ನೇರ ನೇರವಾಗಿದ್ದರಾಯಿತು ಅಗ್ನಿಯು ನಮ್ಮ ಕುಲ ದೈವ ಯೋಗಕ್ಷೇಮವು ಅವು ಆತನಿಗೆ ಸಿರಿದುವು ಎನ್ನುತ್ತಾನೆ ವಿಶ್ವಾಮಿತನಿಗೆ ಕೊಂಚ ಹೊರಳಿದೆ ಬರುಬರುತ್ತಾ ಪೋಲಿ ತಿರುಗಿ ಮೇಯುವ ಹಸು ಕಟ್ಟುಹಾಕಿದರೆ ಒದ್ದಾಡುವಂತೆ ಮೇನಿಕೆಯ ಸಹವಾಸದಲ್ಲಿ ಭೋಗಗಳನ್ನು ಅನುಭವಿಸುತ್ತಾ ಸಮಾಧಿಯು ಕೊಂಚ ಶಿಥಿಲವಾಗಿದೆ ಉದಯಾಸ್ತಮ ಸಮಯಗಳಲ್ಲದೆ ಮಧ್ಯಾಹ್ನದಲ್ಲದೆ ಮಿಕ್ಕ ಸಮಯಗಳಲ್ಲಿಯೂ ಸಹಜವಾಗಿ ಬರುತ್ತಿದ್ದ ಸಮಾಧಿ ವೃತ್ತಿಯು ಇಂದು ಕೊಂಚ ಕಷ್ಟಪಟ್ಟು ಪ್ರಾಣಾಯಾಮುಖವಾಗಿ ಸಾಧಿಸಬೇಕಾಗಿದೆ ಪ್ರಾಣಾಯಾಮ ಮುಖವಾಗಿ ಸಾಧಿಸಬೇಕಾಗಿದೆ ಸಂಕಲ್ಪವಿಲ್ಲದೆಯೂ ಹೊರಚೆಲ್ಲುತ್ತಿದ್ದ ಪ್ರಾಣಶಕ್ತಿಯಿಂದ ಶರದೃತುವಿನ ನದಿಯಂತೆ ಅಲ್ಪವಾಹಿನಿಯಾಗಿದೆ ವಿಶ್ವಾಮಿತನು ಅದು ಧ್ಯಾನಕ್ಕೆ ಬಂದಾಗಬೇಕೆಂದರೆ ಇದು ಹೆಚ್ಚು ಹೊಳೆ ಅಲ್ಲ ಹೊಳೆಯಲಾಗ ಹೊಲಾರದೇನು ಎಂದು ಸಮಾಧಾನ ಮಾಡಿಕೊಳ್ಳುತ್ತಾನೆ ವಿಶ್ವಾಮಿತನು ಜಮತಜ್ಞಿಗಳಿಬ್ಬರು ಏನೇನೋ ಯೋಚಿಸುತ್ತಿದ್ದರು ಆ ಮಾತು ಈ ಮಾತು ಆಡುತ್ತಾ ಜಮತಜ್ಞಿಯು ಮಾವ ಇಂದ ಸಾಲ ತೀರಿದೇನೋ ಅಥವಾ ತೀರಿಸುವ ಯೋಚನೆ ಏನೇನಾದರೂ ಮಾಡಿದೆಯೇನು ಎಂದನು ಅದುವರೆಗೆ ವಿಶ್ವಾಮಿತ್ನು ಇಂದನ್ನು ಕಲುಹಿಸಿದ ಸ್ವರ್ಗದ ವಿಚಾರವನ್ನು ಆತನಿಗೆ ಹೇಳಿರಲಿಲ್ಲ ಹೇಳೋಣವೇನಿಸಿ ಏಕೋ ಬೇಡ ಎಂದು ಸಿದ್ಧಾಂತ ಮಾಡಿಕೊಂಡು ಇನ್ನೂ ಇಲ್ಲ ಅಂತ ಅಂತೂ ಅವಸರಪಟ್ಟು ತೀರಿಸಬೇಕು ಅದಕ್ಕೆ ಮುಂಚೆ ಋಷಿಪುತ್ರ ಪಡೆಯುವ ವಿಧಾನವನ್ನು ಅರಿಯಬೇಕು ಇಲ್ಲದಿದ್ದರೆ ಇಂದಿನ ಸಾಲ ತೀರುವುದೆಂತು ಎಂದು ಯೋಚಿಸುತ್ತಿದ್ದೇನೆ ಎಂದನು ಜಮದಗ್ನಿಯು ನೀನು ಆ ಸಾಲವನ್ನು ಇಟ್ಟುಕೊಂಡಿರುವ ಮಾವಾ ಯಾವುದಾದರೂ ದೇವತೆಯನ್ನು ಅನುಸಂಧಾನ ಮಾಡಿಯೋ ಒಂದು ಯಜ್ಞವನ್ನಾದರೂ ಮಾಡಿಯೋ ಮೊದಲು ಆ ಸಾಲವನ್ನು ಯೋಚನೆ ಮಾಡು ಎಂದರು ವಿಶ್ವಮಿತನ ನಕ್ಕಿ ನಕ್ಕು ಜಮದಗ್ನಿ ಐವತ್ತು ಮಕ್ಕಳನ್ನು ಬಳಿಕೊಡಬೇಕು ಐವತ್ತು ಮಕ್ಕಳನ್ನು ಪಡೆಯುವುದೆಂತು ಎಂದು ಯೋಚನೆ ಯಾವ ಪುಣ್ಯವಂತ ಐವತ್ತು ಮಕ್ಕಳನ್ನು ಪಡೆಯುವಳು ಯಾವ ತಾಯಿ ತಂದ ಮಕ್ಕಳನ್ನು ತನಗಾಗಿ ಬಳಿಕೊಡುವಳು ಮಕ್ಕಳೆಂದರೆ ತಾಯಿ ತಂದೆಗಳು ಇಬ್ಬರಿಗೂ ಸಮಾನವಾಗಿ ಸೇರಿದವರಲ್ಲ ಆಯಿತು ಆ ಬಲಿಯನ್ನು ತಾನೇ ತಾನಾಗಿ ಅದೆಂತ ಕೊಡುವುದು ಕಾರಣವಿಲ್ಲದೆ ಹೇಗೆ ಇದೇ ಯೋಚನೆ ಎಂದನು ಜಮದಗ್ನಿಯು ತನ್ನ ವಯಸ್ಸಿಗೆ ತಕ್ಕಂತೆ ಆ ಮಹಾವಿಚಾರವನ್ನು ಲಘುವಾಗಿ ಹೋಗಿದು ಮಾವ ಇದೆಲ್ಲ ತ್ರಿಶಂಕು ಸ್ವರ್ಗಕ್ಕೆ ಕಳುಹಿಸಿದಕ್ಕಿಂತ ಹೆಚ್ಚೆ ಮತ್ತೊಮ್ಮೆ ಅಶ್ವಿನಿ ದೇವತೆಗಳನ್ನು ಕರೆಸಿ ಕೇಳಿದರೆ ಆಯಿತು ಇಲ್ಲ ಪ್ರಾಣ ಗರ್ಭಗಳಿಗೆ ಕಾರಣನಾದ ಸವಿತ್ರ ದೇವನನ್ನೇ ಮಾಡಿ ಆ ಅಸಂಖ್ಯಾತರಾದ ಮಕ್ಕಳನ್ನು ಪಡೆಯುವುದು ಹೇಗೆ ಎಂದು ಕೇಳಿದರಾಯಿತು ಅದಕ್ಕೆ ಇದಕ್ಕೇನು ಮಹಾ ವಿಶ್ವಾಮಿತ್ರನಿಗೆ ಹೌದು ಹೌದು ಎನಿಸಿತು ಒಂದು ವೇಳೆ ಮೆನೆಗೆ ಆ ರಹಸ್ಯ ಗೊತ್ತಿರಬಹುದು ಏನೋ ವಿಚಾರಿಸಬೇಕು ಎಂದು ಕೊಂಡನು ಆದರೂ ಜಮದಗ್ನಿಗೆ ಆ ವಿಚಾರವೇನೂ ಹೇಳದೆ ಆಗಲಿ ಏನಾದರೂ ಮಾಡೋಣ ಮಾಡಬೇಕು ಎಂದು ಹೇಳಿ ಇನ್ನು ಸಂಜೆ ಹೊರಡುವೆನು ಎಂದು ಹೊರಟನು ಅದುವರೆಗೆ ಅಳಿಯನು ಮಾವನು ಹೇಗೆ ಬರುವನು ಹೇಗೆ ಹೋಗುವನು ಎಂಬುದನ್ನು ನೋಡಿರಲಿಲ್ಲ ಅಂದು ಮಾವನು ಹೋದ ಮೇಲೆ ಈ ರಹಸ್ಯ ಕಶ್ಯಪನಿಗೆ ಗೊತ್ತಿರಬೇಕು ಕ್ಷೇತ್ರಾನುಗುಣವಾಗಿ ಫಲವಾಗುವಂತೆ ಬೇಜ ಆತನಿಗೆ ಏಕವೂ ಅನೇಕವಾಗುವಂತೆ ಮಾಡುವ ವಿಧಾನವೂ ಗೊತ್ತಿರಬೇಕಲ್ಲವೇ ಎನ್ನಿಸಿತು ಅದನ್ನು ಹೇಳಬೇಕೆಂದುಕೊಂಡು ಹೊರಗೆ ಅವಸರವಸರವಾಗಿ ಬಂದನು ಮಾವನು ಇರಲಿಲ್ಲ ಮಾವನ ಆಶ್ರಮದ ದಾರಿಯಲ್ಲಿ ಒಂದು ಯೋಜನೆದವರೆಗೂ ಓಡೋಡಿ ಬಂದನು ಸಿಕ್ಕಲಿಲ್ಲ ದಾರಿಯಲ್ಲಿ ಹೆಜ್ಜೆ ಗುರುತು ಇರಲಿಲ್ಲ ಹಾಗಾದರೆ ಆತನು ಬೇರೆ ದಾರಿ ಹಿಡಿದು ಹೋಗಿರಬೇಕೆ ಇರಲಾರದು ಹಾಗಾದರೆ ಆತನು ಆಕಾಶಗಮನ ಮಾಡಿರಬೇಕೆ ಇದ್ದೂತು ಈಚೆಗೆ ಈತರಿಗೆ ಕೆಲವು ಸಿದ್ಧಿಗಳ ವಿಚಾರದಲ್ಲಿ ಅಭಿಮಾನ ಬಂದಿದೆ ಮಾತುಕತೆಗಳಲ್ಲೂ ಕರ್ಮಜ ದೇವತೆ ಆಡುತ್ತಾನೆ ಈ ಬದಲಾವಣೆಗೆ ಕಾರಣವೇನು ಎಂದು ಯೋಚಿಸುತ್ತಾ ಹಿಂತಿರುಗಿ